ಅಯೋಗ್ಯನ ಲಕ್ಷಣವನ್ನ ಹೇಳ್ತಾರೆ ತನುಮೆ ನಾನೆಂಬುವನು ಸತಿಸುತ ಮನೆ ಧನಾದಿಗಳೇ ಎನ್ನದೆಂಬುವ ದ್ಯುನದಿ ಮೊದಲಾದ ಉದುಕಗಳೇ ಸತೀರ್ಥ ಎಂಬುವನು ಅನಲಲೋಹಾದಿ ಲೋಹಾದಿ ಪ್ರತೀಕಾರ್ಚನೆಯ ದೇವರ ಪೂಜೆ ಸುಜನರ ಮನುಜರಹುದೆಂಬುವನೇ ಗೋಖರ ದೇಹವೇ ನಾನು ಹೆಂಡತಿ ಮಕ್ಕಳು ಮನೆ ಸಂಪತ್ತು ಮೊದಲಾದವುಗಳು ನಂದು ಅಂತ ಈ ರೀತಿಯಾಗಿ ಚಿಂತನೆ ಮಾಡುವನು ಗಂಗೆ ಮೊದಲಾಗಿರ್ತಕ್ಕಂಥ ನೀರುಗಳ ಮಾತ್ರ ಉತ್ತಮ ತೀರ್ಥ ಅಂತ ಯಾರು ಹೇಳ್ತಾರೋ ಅಗ್ನಿ ಲೋಹ ಮೊದಲಾದವುಗಳ ಪ್ರತಿಮಾರ್ಚನೆಯೇ ದೇವರ ಪೂಜೆ ಸಜ್ಜನರನ್ನು ಸಾಮಾನ್ಯ ಮನುಷ್ಯರು ಅಂತ ತಿಳಿಯೋನು ಜ್ಞಾನಿಗಳಿಂದ ಗೋಕರ ಅಂದರೆ ಗೋರೂಪದ ಕತ್ತೆ ಅಂತ ಕರೆಸ್ಕೊತಾನೆ ಅಂತ ಜೀವ ದೇಹ ಐಕ್ಯ ಅನ್ನೋ ಅವಿವೇಕ ಹೆಂಡತಿ ಮಕ್ಕಳು ಮೊದಲಾದವರೆಲ್ಲ ತನ್ನ ಆಸ್ತಿ ಸೊತ್ತು ಅಂತ ಅವರ ಮೇಲೆ ತನಗೆ ಅಧಿಕಾರ ಇದೆ ಅಂತ ಈ ಸ್ವಾತಂತ್ರ್ಯ ಭ್ರಮೆ ಅದೆ ಮಮಕಾರ ಗಂಗೆ ಮೊದಲಾಗಿರ್ತಕ್ಕಂಥ ತೀರ್ಥಗಳಿಗೆ ಅಭಿಮಾನಿ ದೇವತೆಗಳಿಲ್ಲ ಜಡಗಳೇ ತೀರ್ಥಗಳು ಅಗ್ನಿ ಪ್ರತಿಮೆ ಮೊದಲಾದವುಗಳಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಭಾವನೆ ಮಾಡದೆ ಅವುಗಳನ್ನೇ ಸಾಕ್ಷಾತ್ ದೇವರು ಅಂತ ತಿಳ್ಕೊಳ್ಳೋದು ಪ್ರತಿಮೆಯನ್ನೇ ದೇವರು ಅಂತ ತಿಳ್ಕೊಳ್ಳೋದು ಪ್ರತಿಮೆಯಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅನ್ನೋ ಚಿಂತನೆಯೇ ಇಲ್ಲದೆ ಇರೋರು ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ಹರಿಭಕ್ತರನ್ನು ಸಾಮಾನ್ಯ ಮನುಷ್ಯರು ಅಂತ ಕಡೆಗಣಿಸೋದು ಇದೆಲ್ಲವೂ ಕೂಡ ಅತ್ಯಂತ ಪಾಪಕರ ಕಂಡವರು ದೇವರು ಎಂಬುವನೇ ದೈತ್ಯ ಅಂತ ದೈತ್ಯತಾರ ಸಂಧಿಯಲ್ಲಿ ತಿಳಿಸ್ತಾರಲ್ಲ ಆ ರೀತಿಯಾಗಿ ಅನಲೋಹಾದಿ ಪ್ರತೀಕಾರ್ಚನೆ ಭಾಗವತದಲ್ಲಿ ಒಟ್ಟು ಹನ್ನೊಂದು ರೀತಿಯಾಗಿರ್ತಕ್ಕಂಥ ಪ್ರತೀಕಗಳ ಬಗ್ಗೆ ತಿಳಿಸ್ತಾರೆ ಸೂರ್ಯ ಅಗ್ನಿ ಬ್ರಾಹ್ಮಣೋ ಕಾವೋ ವೈಷ್ಣವ ಕಮ್ಮರುಜ್ವಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ ಸೂರ್ಯ ಅಗ್ನಿ ಬ್ರಾಹ್ಮಣ ಗೋಭೋ ವೈಷ್ಣವ ಗಗನ ವಾಯು ಜಲ ಭೂಮಿ ಆತ್ಮ ಮತ್ತು ಸಕಲ ಜೀವರಾಶಿಗಳು ಒಟ್ಟು ಹನ್ನೊಂದು ಭಗವಂತನ ಪ್ರತೀಕಗಳು ಇವುಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅನ್ನೋದನ್ನು ತಿಳ್ಕೊಳ್ಳದೆ ಅವುಗಳನ್ನೇ ಭಗವಂತ ಅಂತ ಪೂಜೆ ಮಾಡೋದು ಶಾಸ್ತ್ರ ನಿಷಿದ್ಧ ನ ಪ್ರತೀಕೆ ಸಹ ಅಂತ ಬ್ರಹ್ಮಸೂತ್ರದ ವಿವರಣರೂಪ ಈ ಪದ್ಯ ತೀರ್ಥ ಅನ್ನೋ ಶಬ್ದಕ್ಕೆ ಮುಖ್ಯ ಅರ್ಥ ಯಾವುದು ಅಂದರೆ ಸಜ್ಜನರ ಸಂಘ ಅಂತ ವಿಷ್ಣು ತಿಳಿಸ್ತಾರೆ ತೀರ್ಯತೆ ಏನ ತತ್ ತೀರ್ಥಂ ತೀರ್ಯತೆ ಸಾಧುಸಂಗತ ಅತಸ್ತತ್ ಪರಮಂ ತೀರ್ಥಂ ನ ಜಲಂ ತೀರ್ಥ ಮುಚ್ಚತೆ ಆದ್ದರಿಂದ ಅಲ್ಲಿ ತೀರ್ಥವೇ ನಮ್ಮನ್ನು ಪರಿಶುದ್ಧಿ ಮಾಡಲ್ಲ ಸೇವ ದ್ರವರೂಪೇಣ ಗಂಗಾಂಬೋನಾಥ ಸಂಶಯಃ ಅಂತ ಪರಮಾತ್ಮನೇ ದ್ರವರೂಪದಲ್ಲಿ ಇದ್ದು ಆ ನೀರಿಗೆ ನೀರಿಗೆ ಸಂಸ್ಕೃತದಲ್ಲಿ ಆಪ ಅಂತ ಕರೆಯೋದು ಅತಿಶಯೇನ ಪಾವಯತಿ ಇತಿ ಆಪ ಅಂತ ಪಾವನ ಮಾಡುವ ಶಕ್ತಿಯನ್ನು ಕೊಟ್ಟಿಯಾನೆ ಆದ್ದರಿಂದ ಜಡ ಚೇತನರಲ್ಲಿ ಎಲ್ಲರಲ್ಲೂ ಕೂಡ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇರ್ತಾನೆ ಅಂತ ಯಾರು ತಿಳ್ಕೊಳ್ಳಲ್ವೋ ಅಂತಹವನು ಮನುಷ್ಯನಂತೆ ಇದ್ದರೂ ಕೂಡ ಅವನು ಕತ್ತೆಯಂತೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಶರೀರ ಬೇರೆ ನಾನು ಬೇರೆ ಅಂತ ಎಲ್ಲರೂ ಕೂಡ ಅನುಭವದಿಂದ ತಿಳ್ಕೊಂಡಿದ್ದಾರೆ ನನ್ನ ಶರೀರ ಅಂತ ಹೇಳ್ತಾರೆ ಹೊರತು ನಾನೇ ಶರೀರ ನಾನು ಶರೀರ ಅಂತ ಯಾರೂ ಹೇಳೋಲ್ಲ ಶರೀರಕ್ಕೆ ಸುಖ ಆದರೆ ತನಗೆ ಸುಖ ಆಯಿತು ಅಂತ ಅವನು ಸಂತೋಷ ಪಡ್ತಾನೆ ಶರೀರಕ್ಕೆ ಯಾವುದೋ ಭಾಗಕ್ಕೆ ನೋವಾದರೆ ದುಃಖ ಆದರೆ ತನಗೇ ನೋವಾದಂತೆ ಅವನು ದುಃಖ ಅನುಭವಿಸ್ತಾನೆ ಕೂಗ್ತಾನೆ ಹೀಗೆ ತಾನೇ ಶರೀರ ಅನ್ನೋದು ಯಾಕೆ ಈ ರೀತಿಯಾಗಿರ್ತಕ್ಕಂಥದ್ದು ಅನುಭವದಲ್ಲಿ ಗೊತ್ತಿದ್ದರೂ ಈ ರೀತಿಯಾಗಿರ್ತಕ್ಕಂಥ ಭ್ರಮೆ ಉಂಟಾಗೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಆ ಶರೀರದ ಮೇಲೆ ತನಗಿರುವಂತಹ ಅತಿಯಾದ ವ್ಯಾಮೋಹನೇ ಅದಕ್ಕೆ ಕಾರಣ ಆ ಶರೀರ ಜಡಭೂತವಾದ ಶರೀರ ತಾನೇ ಅನ್ನೋಷ್ಟು ಅಭಿಮಾನ ಸಾಮಾನ್ಯವಾಗಿ ಎಲ್ಲ ಶರೀರಧಾರಿಗಳಿಗೂ ಕೂಡ ಸಹಜವಾಗಿ ಇರುತ್ತೆ ಆದರೆ ಜ್ಞಾನಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ವ್ಯಾಮೋಹ ಅನ್ನೋದು ಇರಲ್ಲ ಆದ್ದರಿಂದ ಶರೀರವೇ ತಾನು ಅಂತ ಯಾರು ಹೇಳ್ತಾನೋ ಅವನು ಸರ್ವತಾ ಜ್ಞಾನಿಯಲ್ಲ ಗೋಕರ ಅಂದರೆ ಗೋವಿನಲ್ಲಿ ಅಂದರೆ ಭೂಮಿಯಲ್ಲಿ ಕತ್ತೆ ಅಂದರೆ ಅವನೇ ಅಂತ ಅವನೇ ನಿಜವಾಗಿ ಕತ್ತೆ ಹೊರತು ಕತ್ತೆ ಕತ್ತೆಯಲ್ಲ ಅಂತ ಬುಧರಿಂದ ಅವನು ಜ್ಞಾನಿಗಳಿಂದ ನಿಂದೆಗೆ ಒಳಗಾಗ್ತಾನೆ ಹೆಂಡತಿ ಮಕ್ಕಳಲ್ಲಿ ಮಾತ್ರ ಮನೆ ದನ ಮಾತ್ರ ನನ್ನವರು ನನ್ನದು ಅಂತ ಭಾವನೆಯನ್ನು ಹೊಂದಿರೋನು ಗುರು ಹಿರಿಯರಲ್ಲಿ ಅಂಥ ಭಾವನೆ ಇಲ್ಲದೇ ಇರತಕ್ಕಂಥವನು ಗೋಕರ ಹೆಂಡತಿ ಮಕ್ಕಳು ತನ್ನ ದೇವತಾ ಕಾರ್ಯ ಜ್ಞಾನ ಕಾರ್ಯಗಳಿಗೆ ವಿರೋಧಿಗಳಾಗಿದ್ದರೂ ವ್ಯಾಮೋಹದಿಂದ ತನ್ನವರು ಅಂತ ಕಾಣ್ತಾನಿಲ್ಲ ಅದರಿಂದ ಕತ್ತೆಯಂತೆ ಈ ಮನುಷ್ಯ ಅಂತ ರೀತಿಯಾಗಿ ಗಂಗಾದಿ ಜಲಗಳೇ ಉತ್ತಮ ತೀರ್ಥ ಅಂತ ತಿಳ್ಕೊತಾನೆ ಹೊರತು ಶ್ರೀಮದ್ ಆಚಾರ್ಯರು ಜಯತೀರ್ಥರು ಮೊದಲಾಗಿರ್ತಕ್ಕಂಥವರು ತೀರ್ಥರಲ್ಲ ಅಂತ ಬರಿ ಹೆಸರು ಅಷ್ಟೇ ತೀರ್ಥ ಅಂತಿದೆ ಅಂತ ಅಂತಾರೆ ಅಂಥವನು ಕೂಡ ಗೋಕರ ಆದರೆ ಕಣ್ಣಿಗೆ ಕಾಣುವಂತಹ ಗಂಗಾಜಲನೇ ತೀರ್ಥ ಅಲ್ಲ ಅವು ಹೆಸರಿಗೆ ಮಾತ್ರ ತೀರ್ಥಗಳು ಜಲದಲ್ಲಿರುವಂತಹ ಅಭಿಮಾನಿ ದೇವತೆ ಮತ್ತು ನಿಯಾಮಕ ಭಗವದ್ ನಿಜವಾಗಿ ತೀರ್ಥಗಳು ಅದನ್ನು ತಿಳ್ಕೊಳ್ಳದೆ ನೀರನ್ನೇ ತೀರ್ಥ ಅಂತ ತಿಳ್ಕೊಳ್ಳೋದು ಅನ್ಯಥಾ ಜ್ಞಾನ ಆಗತ್ತೆ ಅದು ಅಸದುಪಾಸನೆ ಆಗತ್ತೆ ಆದ್ದರಿಂದ ಆ ತೀರ್ಥಾಂತರ್ಗತನಾಗಿ ತೀರ್ಥಾಭಿಮಾನಿ ದೇವತೆಗಳು ಮತ್ತೆ ಅವರ ವಾಯು ದೇವರು ಪರಮಾತ್ಮ ಇರ್ತಾನೆ ಅಂತ ಚಿಂತನೆ ಮಾಡಿದರೆ ಅದು ಸದುಪಾಸನೆ ಸದುಪಾಸನೆಯ ಮಾರ್ಗವನ್ನು ತಿಳ್ಕೊಳ್ಳದೆ ಕಂಡ ನೀರನ್ನೆಲ್ಲ ತೀರ್ಥ ಅಂತ ತಿಳ್ಕೊಳ್ಳೋದು ಆ ತೀರ್ಥಾಭಿಮಾನಿ ದೇವತೆಗಳು ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಇತ್ಯಾದಿ ಯಾವ ಚಿಂತನೆಯನ್ನು ಮಾಡದೇ ಇದ್ದರೆ ಅದು ಹಸದುಪಾಸನೆ ಕರೆಸ್ಕೊಳ್ಳೋದ್ರ ಜೊತೆಗೆ ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳ ಕೋಪಕ್ಕೆ ಶಾಪಕ್ಕೆ ಈ ರೀತಿ ಚಿಂತ ಮಾಡ ಚಿಂತನೆಯನ್ನು ಮಾಡುವಂತಹ ಜೀವ ಗುರಿಯಾಗ್ತಾನೆ ಆದ್ದರಿಂದ ತೀರ್ಥಾಭಿಮಾನಿ ದೇವತೆಗಳನ್ನು ಸರಿಯಾಗಿ ತಿಳ್ಕೋಬೇಕು ಅದನ್ನು ತಿಳ್ಕೋಬೇಕು ಅಂತ ಆದರೆ ಗುರುಗಳ ಸೇವಾ ಗುರುಗಳ ಉಪದೇಶ ಇತ್ಯಾದಿ ಎಲ್ಲ ಅತ್ಯಂತ ಅವಶ್ಯ ಜ್ಞಾನಿಗಳಾಗಿರ್ತಕ್ಕಂಥ ಗುರುಗಳಲ್ಲಿ ತೀರ್ಥಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿರ್ತಾರೆ ಅಂತ ಗರುಡ ಪುರಾಣ ಮೊದಲಲ್ಲಿ ತಿಳಿಸ್ತಾರೆ ತಸ್ಮಾತ್ ತೀರ್ಥಾನೇ ದೇವಶ್ಚ ನಿತ್ಯಂ ವಿದ್ವತ್ಸು ಸಂಸ್ಥಿತ ಅದೇ ರೀತಿಯಾಗಿ ಕಣ್ಣಿಗೆ ಕಾಣುವಂತಹ ಅಗ್ನಿ ಅದೇ ದೇವರಲ್ಲ ಕಣ್ಣಿಗೆ ಕಾಣುವಂತಹ ಲೋಹದ ಪ್ರತಿಮೆಗಳು ಇತ್ಯಾದಿ ಅವೇ ದೇವರಲ್ಲ ಅವುಗಳೊಳಗೆ ಇರುವಂತಹ ದೇವತೆಗಳೇ ದೇವರು ಆ ದೇವತೆಗಳನ್ನು ತಿಳಿದೇ ಜಡವಾಗಿರ್ತಕ್ಕಂಥ ಅಗ್ನಿಯನ್ನು ಲೋಹಾದಿ ಪ್ರತಿಮೆಯನ್ನು ದೇವರು ಅಂತ ತಿಳ್ಕೊಂಡ್ರೆ ಅದು ಮಿಥ್ಯಾಜ್ಞಾನ ಆಗತ್ತೆ ಆ ಪ್ರತಿಮಾಂತರ್ಗತನಾಗಿ ಅಭಿಮಾನಿ ದೇವತ ಅವರಂತರ್ಯಾಮಿಯಾಗಿ ವಾಯುದೇವರು ಅವರಂತರ್ಯಾಮಿಯಾಗಿ ಪರಮಾತ್ಮ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಗೋಲಕತ್ರಯ ಚಿಂತನೆ ಪಂಚಗೋಲಕ ಚಿಂತನೆ ಅಂತ ಇತ್ಯಾದಿ ಎಲ್ಲ ತಿಳ್ಕೋಬೇಕು ಅದನ್ನು ತಿಳಿಸ್ಕೊಡೋರು ಯಾರು ಅಂತಾದರೆ ಜ್ಞಾನಿಗಳು ಅವರ ಮೂಲಕ ತಿಳಿದು ಉಪಾಸನೆ ಮಾಡಿದ್ರೆ ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಇಲ್ಲದೇ ಇದ್ದರೆ ಮಿಥ್ಯಾಜ್ಞಾನದಿಂದ ತ ಮಿಥ್ಯಾಜ್ಞಾನೇನಚ ತಮಹ ಅಂತ ತಮಸೆ ಆಗುತ್ತೆ ಮಹಾ ಅನರ್ಥ ಆಗುತ್ತೆ ದೇವತೆಗಳು ಶಾಪ ಕೊಡ್ತಾರೆ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನೂ ಅನುಗ್ರಹ ಮಾಡೋದಿಲ್ಲ ಆದ್ದರಿಂದ ದೇವತೆಗಳನ್ನು ತಿಳ್ಕೋಬೇಕು ಆ ದೇವತೆಗಳ ವಿಚಾರವನ್ನು ತಿಳ್ಕೋಬೇಕು ಅಂತ ಆದರೆ ಸ್ವರೂಪೋದ್ಧಾರಕ್ಕೆ ಗುರುಗಳನ್ನು ಆಶ್ರಯ ಮಾಡಬೇಕು ಭೇದ ಗುರು ಆದರೆ ಆಗ ನಮಗೆ ನಿಶ್ಚಯ ಜ್ಞಾನವನ್ನು ಅವರು ಕೊಡ್ತಾರೆ ಹೀಗೆ ಮಾಡದೆ ಗುರಿಯಾಗುವವರು ಗೋಕರನೇ ಸರಿ ಅಂತ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು ಕೂಡ ದರ್ಶನ ಮಾತ್ರದಿಂದ ನಮ್ಮನ್ನು ಪವಿತ್ರೀಕರಣ ಮಾಡೋದಿಲ್ಲ ಅವರು ಪ್ರತ್ಯಕ್ಷ ಬಂದು ಉಪದೇಶ ಮಾಡಿ ನಮ್ಮನ್ನು ಅನುಗ್ರಹ ಮಾಡೋದೂ ಇಲ್ಲ ಅವರು ಕೂಡ ಅಗೋಚರರಾಗಿದ್ದೇ ನಮ್ಮನ್ನು ಅನುಗ್ರಹ ಮಾಡ್ತಾರೆ ಯೋಗ್ಯ ಕಾಲ ಬಂದಾಗ ಗುರುಗಳನ್ನು ಕಳಿಸಿ ಅವರ ಮೂಲಕ ನಮಗೆ ತತ್ವಜ್ಞಾನ ಉಪದೇಶಕ್ಕೆ ಅನುಗ್ರಹವನ್ನು ಮಾಡ್ತಾರೆ ಇಲ್ಲಿ ತನಕ ನಮಗಿರ್ತಕ್ಕಂಥ ಅನ್ಯಥಾ ಜ್ಞಾನ ಮಿಥ್ಯಾಜ್ಞಾನ ಕೂಡ ನಿವಾರಣೆ ಮಾಡ್ತಾರೆ ಪಾಪ ಪರಿಹಾರ ಮಾಡ್ತಾರೆ ಅದಕ್ಕೆ ಇವರು ಗುರುಗಳಲ್ಲಿ ಅಂತರ್ಗತರಾಗಿ ಇರ್ತಾರೆ ಅಗ್ನಿಯರಿಗೆ ಗುರುಗಳೇ ದರ್ಶನ ಮಾತ್ರದಿಂದ ಪವಿತ್ರೀಕರಣ ಮಾಡದಂತೆ ಕಾಣುತ್ತೆ ತೀರ್ಥಾಭಿಮಾನಿಗಳು ವಿಳಂಬ ಮಾಡದಂತೆ ಕಾಣುತ್ತೆ ಆದರೆ ಅದು ಸರಿಯಾದ ಮಾರ್ಗ ಅಲ್ಲ ಆದ್ದರಿಂದ ಭೇದ ಗುರುಗಳನ್ನು ಕೇವಲ ಸಾಮಾನ್ಯ ಮನುಷ್ಯರು ಅಂತ ತಿಳ್ಕೊಬಾರ್ದು ಹಾಗೆ ತಿಳ್ಕೊಳ್ಳೋನು ಗೋಕರನೇ ಸರಿ ಆದರಿಂದ ಸ್ವಯವ ದ್ರವರೂಪೇಣ ಗಂಗಾಂಬೋನಾಥ ಸಂಶಯಃ ಪರಮಾತ್ಮನೇ ಆ ದ್ರವರೂಪದಿಂದ ಆ ನೀರಿನಲ್ಲಿ ಇದ್ದು ಆ ತೀರ್ಥವನ್ನು ಪಾವನೆ ಮಾಡ್ತಾನೆ ಹೇಗಿರ್ತಾನೆ ಅಂದರೆ ಆ ತೀರ್ಥಾಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿ ವಾಯುದೇವರು ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಅಂತ ಆ ದೇವತೆಗಳನ್ನು ವಾಯುದೇವರನ್ನು ಮತ್ತು ಪರಮಾತ್ಮನನ್ನು ತಾರತಮ್ಯೋಪೇತವಾಗಿ ಪರಮಾತ್ಮನೇ ಸರ್ವೋತ್ತಮ ಇತರರು ಭಗವಂತನ ಪರಿವಾರ ದೇವತೆಗಳು ಅಂತ ಭಕ್ತಿಯಿಂದ ಸೇವಾ ಮಾಡಬೇಕು ಆಗ ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ವಾಯುದೇವರ ಮತ್ತು ಪರಮಾತ್ಮನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗತ್ತೆ ಗುರುಗಳ ಉಪದೇಶದಿಂದ ಬಿಟ್ಟರೆ ಬೇರೆ ರೀತಿಯಿಂದ ಪೂಜಿಸಿದರೆ ತೀರ್ಥಾಭಿಮಾನಿ ದೇವತೆಗಳಿಗೆ ಸರ್ವತಾ ಸಂತೋಷ ಆಗೋದಿಲ್ಲ ಆದ್ದರಿಂದ ಮಾನವರು ಸುಜನರನ್ನು ವಿಶೇಷವಾಗಿ ಆಧಾರ ಆತಿಥ್ಯ ಸತ್ಕಾರ ಇತ್ಯಾದಿಯೇ ಯಥಾಯೋಗ್ಯವಾಗಿ ಮಾಡಲೇಬೇಕು ಅವರ ಉಪದೇಶವನ್ನು ಪಡ್ಕೊಂಡು ಅದರಂತೆ ತಾರತಮ್ಯದಿಂದ ಭಕ್ತಿ ಮಾಡಬೇಕು ಉತ್ತಮರಲ್ಲಿ ಹೆಚ್ಚು ಭಕ್ತಿ ಈ ರೀತಿಯಾಗಿ ಮಾಡಬೇಕು ದೇವತೆಗಳು ಗುರುಗಳಿಗಿಂತ ಉತ್ತಮರೇ ಆಗಿದ್ದರೂ ಕೂಡ ಅವರು ಸ್ವತಃ ಬರದೆ ಗುರುಗಳನ್ನೇ ನಮ್ಮ ಉದ್ಧಾರಕ್ಕಾಗಿ ಕಳಿಸ್ತಾರೆ ತವೇ ಪ್ರತ್ಯಕ್ಷವಾಗಿ ಬಂದು ಆರಾಧನೆಯನ್ನು ಮಾಡಿಸ್ಕೊಳ್ಳೋದಿಲ್ಲ ಹೀಗೆ ಚಿಂತನೆಯನ್ನು ಮಾಡಿ ಗುರುಗಳಲ್ಲಿ ದೇವತೆಗಳನ್ನು ಕೂಡ ಆರಾಧನೆ ಮಾಡಬೇಕು ಅಂತ ವಾಮನ ಪುರಾಣ ಮೊದಲಾಗಿರ್ತಕ್ಕಂಥ ಪುರಾಣಗಳು ತಿಳಿಸ್ತಾ ಇದೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಕೂಡ ತಿಳಿಸ್ತಾರೆ ಆದ್ದರಿಂದ ಸುಜನರನ್ನು ಗುರುಗಳನ್ನು ಸಾಮಾನ್ಯ ಮನುಷ್ಯರು ಅಂತ ಯಾವತ್ತೂ ಭಾವಿಸಬಾರದು ಹಾಗೆ ಚಿಂತನೆಯನ್ನು ಮಾಡೋನು ಘೋಕರನೇ ಸರಿ ತತ್ರಸ್ಥ ದೇವತಾ ಸರ್ವ ಪ್ರಿಯಂತೆ ಗುರುಪೂಜೆಯ ನೈವ ಇತ್ಯಾದಿ ಎಲ್ಲ ಹೇಳಿ ತಸ್ಮಾತ್ ಪೂಜಾ ವಿಶೇಷೇಣ ಸತಾಂ ಕಾರ್ಯಾ ರುಣಾಂ ಸದಾ ಆದ್ದರಿಂದ ವಿಶೇಷವಾಗಿ ಅವರನ್ನು ಪೂಜೆ ಮಾಡಬೇಕು ಭಕ್ತಿಸ್ತು ತಾರತಮ್ಯೇನ ಅವರಲ್ಲಿ ತಾರತಮ್ಯೋಪೇತವಾಗಿ ಭಕ್ತಿ ಮಾಡಬೇಕೆಲ್ಲರಲ್ಲೂ ಕೂಡ ಒಂದೇ ರೀತಿಯಾಗಿ ಅಲ್ಲ ವಿಶಿಷ್ಟೇತು ಅಧಿಕ ಭವೇತ್ ಈ ರೀತಿಯಾಗಿ ಮಾಡಿದರೆ ಅಧಿಕ ಫಲವನ್ನು ಪಡೆಯೋದು ಸಾಧ್ಯ ಇಲ್ಲ ಅಂತಾದರೆ ಘೋಕರ ಕತ್ತೆಯಂತೆ ಮನುಷ್ಯ ಜನ್ಮ ಇದ್ದರೂ ಕೂಡ ವ್ಯರ್ಥ ಅಂತ ತಿಳಿಸ್ತಾರೆ